ರಾಜ ಧರ್ಮ ಪ್ರವೀಣ ಟಿ ಆರ್ ಎ ತಂಬುಚೆಟ್ಟಿಯವರು ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ತರುವಾಯ ದಿವಾನ್ ಪದವಿಗೆ ಬಂದವರು ತಿರುಚುನಾಪಳ್ಳಿಯ ರಾಯಲು ಆರೋಗ್ಯಸ್ವಾಮಿ ತಂಬುಚೆಟ್ಟಿಯವರು ಅವರು ದಿವಾನ್ ಅಧಿಕಾರದಲ್ಲಿದ್ದದ್ದು ಏಳು ತಿಂಗಳು ಕಾಲ ಮಾತ್ರ ರಾಜಧರ್ಮ ಪ್ರವೀಣ ಟಿ ಆರ್ ರೋಮನ್ ಕ್ಯಾಥೊಲಿಕ್ ಪಂಗಡಕ್ಕೆ ಸೇರಿದ ಕ್ರಿಶ್ಚಿಯನ್ನರು ಸತ್ಯಸಂಧರೆಂದು ನಿಷ್ಕಪಟಿಗಳೆಂದು ಹೆಸರಾಗಿದ್ದವರು ತಂಬು ಅವರ ಸೌಜನ್ಯ ಸೌಶೀಲ್ಯಗಳನ್ನು ಬಹು ಜನ ಕೊಂಡಾಡಿದ್ದನ್ನು ಕೇಳಿದ್ದೇನೆ ತಂಬು ಸಣ್ಣ ಹುದ್ದೆಯಲ್ಲಿ ಜೀವಿಕೆಯನ್ನಾರಂಭಿಸಿ ಪ್ರಾಮಾಣಿಕತೆಯಿಂದಲೂ ದಕ್ಷತೆಯಿಂದಲೂ ಉಚ್ಚಾಶ್ರಯಕ್ಕೆ ಬಂದವರು ಅವರು ಉದ್ಯೋಗಕ್ಕೆ ಸೇರಿದ್ದು ಮದ್ರಾಸಿನ ಮಿಲಿಟರಿ ಶಾಖೆಯ ಗುಮಾಸ್ತೆಯಾಗಿ ಆಮೇಲೆ ಮದರಾಸಿನ ಲೆಜಿಸ್ಲೇಟಿವ್ ಇಲಾಖೆಯ ಸೆಕ್ರೆಟರಿಯಾಗಿದ್ದ ಪ್ರಸಿದ್ಧ ಬ್ಯಾರಿಸ್ಟರ್ ಜಾನ್ ಡಾಸನ್ ಮೇಯನ್ನನ ಸಹಾಯಕರಾಗಿ ಮೆಚ್ಚುಗೆ ಸಂಪಾದಿಸಿದರು ಮೇಯನ್ ಎಂಬಾತ ಹಿಂದೂ ಧರ್ಮಶಾಸ್ತ್ರವನ್ನು ಕುರಿತು ಪ್ರಶಸ್ತವಾದ ಗ್ರಂಥವನ್ನು ಬರೆದಿದ್ದಾನೆ ಆಗ ಮದರಾಸು ಸಂಸ್ಥಾನಕ್ಕೆ ಸೇರಿದ್ದ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಕಾಲ ಡಿಸ್ಟ್ರಿಕ್ಟ್ ಮುನಿಸ್ಟಿಫರಾಗಿದ್ದು ತಂಬುಚೆಟ್ಟಿಯವರು ಉತ್ತರೋತ್ತರ ಮೈಸೂರು ಸರ್ವೀಸಿನಲ್ಲಿ ಹೆಡ್ ಶಿರಸ್ತೇರದಾರರಾಗಿ ಸೇರಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಚೀಫ್ ಜಡ್ಜಿಯ ಪದವಿಗೇರಿದರು ಸುಮಾರು ಹತ್ತು ಹನ್ನೆರಡು ವರ್ಷಗಳ ಕಾಲ ಅವರು ಆ ನಡೆಸಿ ಜನಪ್ರಿಯರಾದರು ಮೈಸೂರು ಸಂಸ್ಥಾನದ ಆಡಳಿತವನ್ನು ರಾಜಮನೆತನಕ್ಕೆ ವರ್ಗಾಯಿಸುವ ಘೋಷಣೆಯಂತೆ ಇಪ್ಪತ್ತೈದು ಮೂರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ರಂಗಾಚಾರ್ಯರು ಮೊದಲ ದಿವಾನರಾಗಿ ನೇಮಕಗೊಂಡರಷ್ಟೆ ಅದೇ ಸಮಯದಲ್ಲಿ ದಿವಾನರಿಗೆ ಸಹಾಯಕರವಾಗಿರಲು ಒಂದು ಕೌನ್ಸಿಲ್ ಏರ್ಪಟ್ಟಿಸು ಆ ಕೌನ್ಸಿಲಿನಲ್ಲಿದ್ದವರು ತಂಬೂಶೆಟ್ಟಿಯವರು ಪೂರ್ಣ ಕೃಷ್ಣರಾಯರು ಅಟ್ಟುಪಾಕಂ ರತ್ನ ಸವಾಪತಿ ಮದಲಿಯಾರ್ ಅವರು ತಂಬು ಚೆಟ್ಟಿಯವರು ಸುಮಾರು 20 ವರ್ಷ ಕಾಲ ಸೀನಿಯರ್ ಕೌನ್ಸಿಲರ್ ಆಗಿದ್ದದಲ್ಲದೆ ಸಾವಿರದ ಒಂಬೈನೂರು ಒಂಬೈನೂರ ಒಂದರಲ್ಲಿ ಶೇಷಾದ್ರಯ್ಯರವರು ಕಾಯಿಲೆ ಮಲಗಿದಾಗಲು ಇತರ ಸಂದರ್ಭಗಳಲ್ಲಿಯೂ ದಿವಾನ್ರ ಜವಾಬ್ದಾರಿಯನ್ನು ನಿರ್ವಹಿಸಿ ಸಮರ್ಥನೆಸಿದರು ತಂಬುಚೆಟ್ಟಿಯವರು ಹುಟ್ಟಿನಿಂದ ಕ್ರಿಶ್ಚಿಯನ್ ಅವರಾದದ್ದರಿಂದ ಅವರು ಆಸ್ಥಾನದ ಕಲಾಪಗಳಲ್ಲಿ ಭಾಗವಹಿಸುವಂತಿಲ್ಲವೆಂದು ಹೀಗೆ ಅವರಿಗೆ ದಿವಾನ್ ಪದವಿ ದೊರಕುವ ಸಂಭವವಿಲ್ಲವೆಂದು ಕೆಲವು ಕಡೆ ಆದರೆ ಇದು ನಿರಾಧಾರವೆಂದು ಸಿದ್ಧವಾಗಲು ಬಹುಕಾಲ ಹಿಡಿಯಲಿಲ್ಲ ತಂಬುಚಿಟ್ಟಿ ಅವರ ಜನ ಸಮಾಜ ಜೀವನದಲ್ಲಿ ಹಿಂದೂ ಸಂಪ್ರದಾಯಗಳನ್ನು ಕ್ರೈಸ್ತ ಸಂಪ್ರದಾಯಗಳನ್ನು ಬೆರೆಸಿಕೊಂಡಿರುತ್ತಾರೆ ಅವರ ಜನಸಂಖ್ಯೆ ತೀರಾ ಕಡಿಮೆಯದು ಅವರು ಯಾವ ವಿಪರೀತ ಮಾರ್ಗಕ್ಕೂ ಹೋಗದೆ ಸಮಾಜ ಸೌಜನ್ಯ ಸಮಾಧಾನಗಳ ಪರವಾಗಿ ನಿಲ್ಲುವರು ಆರ್ಕಾಟ್ ನಾರಾಯಣಸ್ವಾಮಿ ಮೊದಲಿಯ ಚಾರಿಟೀಸ್ ದೇವರಾಜ ಬಹದ್ದೂರ್ ನಿಧಿ ಬದಲಾದ ಸಾರ್ವಜನಿಕ ಸಂ ಸಂಘ ಸಂಸ್ಥೆಗಳಲ್ಲಿ ತಂಬು ಶೆಟ್ಟಿಯವರು ವಿಶೇಷವಾದ ಆಸಕ್ತಿ ವಹಿಸಿದ್ದರು